ಶಾಲೆಗೆ ಹೋಗದ ಮೀನಾ ಎಂಬ ಮಗುವಿನ ಶಾಲೆಗೆ ಸೇರಿಸಿರ್ತಕ್ಕಂಥ ಒಂದು ಪ್ರಸಂಗ ಇದು ಈ ಒಂದು ಪ್ರಸಂಗದ ಹೆಸರು ಮೀನಾಳ ಕನಸು ನನಸಾಯಿತು ಇಲ್ಲಿ ಶಾಲೆಗೆ ಹೋಗಲಾರದಂಥ ಈ ಮಗುವನ್ನು ಶಾಲೆಗೆ ಸೇರಿಸಲಿಕ್ಕೆ ಏನೆಲ್ಲ ಪ್ರಯತ್ನಗಳು ನಡೆದುವು ಅನ್ನೋದಕ್ಕೆ ಈ ಒಂದು ನಾಟಕ ಒಂದು ಉದಾಹರಣೆ ಆಗ್ತದೆ ಮೀನಾ ಮೀನಾಮ್ಮ ಕಸ ಗುಡ್ಸ್ಕೊಂಬಸ ಗುಡ್ಸ ಮುಗಿತೇನೆ ಕಸ ಗುಡಿಸ್ತಾ ಇದ್ದೀನ ಕಸ ಗುಡ್ಸ ಮುಗಿದ್ಮೇಲೆ ಪಾತ್ರೆ ತೊಳ್ದಿಡೋ ಆಯ್ತಮ್ಮ ಕೊಡು ಮೀನಾ ಚಹಾ ಮಾಡಿದೀನಿ ಅಪ್ಪಗಾ ಮತ್ತು ತಮ್ಗ ಕೊಡು ಅಪ್ಪ ಚಾ ತಗೋಪ್ಪ ರಾಜು ಚಹೋ ಚಹಿಯಮ್ಮ ತಗೋ ಅಮ್ಮ ನೀನು ಚಹಾ ಕುಡಿಯಮ್ಮ ಮಧ್ಯಾಹ್ನ ಅಡಿಗೆ ಮಾಡ್ಲಿಕ್ಕೆ ಕಟ್ಗಿ ಇಲ್ಲ ಊರಾಗ ಹೋಗಿ ಕಟ್ಗಿರ್ ಸುಂಬಾ ಆಯ್ತಮ್ಮ ಊರರಾಗ ಹೋಗಿ ಕಟಿಗೆ ಹಾಸ್ಕೊಂಬಾರು ನಡಿಯಪ್ಪು ಈ ಕಟಗಿ ಹೊರೇನು ತಲೆ ಮೇಲೆ ಒರೆಸು ಹಾಗೆ ಶಾಲೆ ಕಡೆ ಹೋಗಿ ಟೀಚರ್ ಮಕ್ಕಳಿಗೆ ಏನ್ ಪಾಠ ಆಡ್ತಾರಂತ ಕಿಟಕಿಯಲ್ಲಿ ನೋಡಿ ಹೋಗೋಣ ಬಾ ಹೋಗೋಣ ನಮಸ್ಕಾರ ಮಕ್ಕಳೇ ಕೂಡ್ರಿ ನೋಡ್ರಿ ಮಕ್ಕಳೇ ಇವತ್ ನಾನ್ ನಿಮ್ಗೆ ಒಂದು ನೀತಿ ಕೊತ್ತೆ ಹೇಳ್ತೀನಿ ಒಂದೂರ್ನಲ್ಲಿ ತಂದೆ ಮಗಳು ಹೊಸವಾಗಿರ್ತಾರೆ ಟೀಚರ್ ಅವ್ರಾಗ ತಂದೆ ಮಗಳು ಇಬ್ಬರು ಇರ್ತಾರೇನ್ರಿ ಟೀಚರ್ ಇಲ್ಲಪ್ಪ ರಾಜು ಅವ್ರಲ್ಲಿ ಬಹಳ ಮಂದಿ ಇರ್ತಾರ ನಾನಿಲ್ಲಿ ತಂದೆ ಮಗಳು ಅವ್ರ ಇಬ್ಬರು ಕತೆಕದಿ ಅವ್ರು ಒಂದು ಕೋಳಿನ ಸಾಕಿರ್ತಾರ ಏನ್ ಸಾಕಿರ್ತಾರ ಮಕ್ಕಳೇ ಆ ಕೋಳಿ ಏನ್ ಮಾಡ್ತಿತ್ತು ದಿನ ಒಂದು ಬಂಗಾರ ಮೊಟ್ಟೆ ಇರ್ತಿತ್ತು ಯಾವ ಮೊಟ್ಟೆ ಅವಾಗ ತಂದೆ ಏನ್ ಮಾಡ್ತಿದ್ದ ಅದನ್ನ ಪೇಟೆಗೋಗಿ ಮಾರಿ ಅದರಿಂದ ಬಂದ ಹಣದಿಂದ ಏನ್ಮಾಡ್ತಿದ್ದ ಅಂದ್ರೆ ಸಾಮಾನುಗಳನ್ನ ತಂದ್ಕೊಂಡು ಜೀವನ ನಡೆಸ್ತಿದ್ದ ಒಂದಿನ್ ಏನಾಯ್ತಪ್ಪ ಒಂದು ಯೋಚನೆ ಬರ್ತದ ಯಾರಿಗೆ ತಂದೆಗೆ ಯಾರಿಗೆ ತಂದೆ ಏನ್ಮಾ ಏನನ್ಕೊತಾನ ಅಲ್ಲ ಈ ಕೋಳಿ ದಿನಾಲು ಒಂದೇ ಬಂಗಾರದ ಮಟ್ಟಕ್ಕೆ ಕೊಡ್ತದಲ್ಲ ಇದ್ರೊಟ್ಟೆ ಕೊಯ್ದು ಒಮ್ಮಿಗೆ ಇದ್ರೊಟ್ಟೆಗೆರೋ ಎಲ್ಲ ಮಟ್ಟಗಳನ್ನ ತಗೊಂಡು ಅಂದರೆ ಬಂಗಾರದ ಮಟ್ಟಗಳನ್ನ ತಗೊಂಡು ಪ್ಯಾಟಗೊಯ್ಗೆ ಮಾರಿದ್ರೆ ನನಗೆ ಎಷ್ಟು ಹಣ ಬರ್ಬೋದು ನಾನು ಎಷ್ಟು ಶ್ರೀಮಂತ ಆಗ್ಬೋದಂತ ಯೋಚ್ನೆ ಬಂದ್ಬಿಡ್ತದ ಅವಾಗ ಏನ್ ಮಾಡ್ತಾನ ಗೊತ್ತ ಮಕ್ಕಳೇ ಚಾಕು ತಗೊಂತ ಚಾಕು ತಗೊಂಡು ಕೋಳಿ ಹೊಟ್ಟೆನ ಕೊಯ್ದು ಬಿಡ್ತಾರ ಅದ್ರ ಮೊಟ್ಟೆಗಳು ಇರ್ತಾವ ಕೋಳಿ ಏನಾಯ್ತು ಅವಾಗ ಏನ್ ಮಾಡ್ತಾನ ಗೊತ್ತ ಅಯ್ಯೋ ನನ್ ಕೋಳಿನ ಸುಮ್ನೆ ಕೊಂದ್ಬಿಟ್ನ ಅಂತ ಅಳ್ಕೊಂತ ಕೂಡ್ತಾನ ಅದಕ್ಕೆ ಮಕ್ಳೆ ಅತಿ ಆಸೆ ಪಡಬಾರ್ದು ಗತಿ ಗೇಡಿಸದ ಈ ಪಾಠದಿಂದ ಏ ಮಿಟ್ಟು ಶಾಲೆಯಲ್ಲಿ ಎಷ್ಟೊಂದ್ ಮಕ್ಕಳಕ್ಕೂ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಹೇಳಿದ್ರಲ್ಲ ಬಿಟ್ಟು ಮಿಟ್ಟು ನಾನು ಕೂಡ ಶಾಲೆಗೆ ಹೋಗ್ಬೇಕು ಓದ್ಬೇಕು ಬರೀಬೇಕಂತ ಆಸೆ ಇದೆ ಆದ್ರೇನ್ ಮಾಡೋದು ಅಪ್ಪ ಅಮ್ಮ ಬರೀ ಮನೆ ಕೆಲಸ ಹೇಳ್ತಾರ ಹೌದಕ್ಕ ಶಾಲೆಗೆ ಹೋಗ್ಬೇಕು ಓದಬೇಕು ಬರೀಬೇಕು ಇರ್ಲಿ ಬಾ ಸಮಯ ನೋಡಿ ಅಪ್ಪನ ಕೇಳೋಣ ಮಗುರಾಜು ಶಾಲೆ ಬಿಟ್ಟಿತೇನಪ್ಪ ಬಿಡಿತಪ್ಪ ಇಲ್ಲಿ ಬಾ ನಿಮ್ಮ ಟೀಚರ್ ಶಾಲೆಯಲ್ಲಿ ಏನೇನು ಹೇಳ್ಕೊಟ್ರಪ್ಪ ಅಪ್ಪ ಇವತ್ತು ನಮ್ ಟೀಚರ್ ಒಂದು ಬಂಗಾರದ ಕೋಳಿ ಆ ಕತೆ ಎಷ್ಟು ಚೆನ್ನಾಗಿತ್ತು ಗೊತ್ತೇನಪ್ಪ ಅಪ್ಪ ಅಪ್ಪ ನನ್ಗೂ ಕೂಡ ಶಾಲೆಗೆ ಹೋಗ್ಬೇಕು ಓದ್ಬೇಕು ಬರ್ಬೇಕಂತ ಆಸೆ ಇದೆ ಅಪ್ಪ ಹೌದಪ್ಪ ಮೀನಾಳನ್ನು ನನ್ನ ಶಾಲೆ ಕಳ್ಸಿಕೊಡಪ್ಪ ಏನೋ ಮೀನಾಳ್ ಶಾಲೆ ಕಳ್ಸಬೇಕಾ ಅವಳು ಹೆಣ್ಣು ಶಾಲೆ ಕಳಿಸಿದ್ರೆ ಮನೆಗೆಸ ಯಾರು ಮಾಡ್ಬೇಕು ಕಸ ಗುಡಿಸುದು ನೀರು ತರುದು ತಮ್ಮನನ್ನು ಎತ್ತಿಕೊಳ್ಳುದು ಅದೃಷ್ಟದಲ್ಲಿ ಶಾಲೆ ಕಲಿಯುವುದು ಇಲ್ಲವಾಯ್ತಲ್ಲೇನಮ್ಮ ಊಟ ಮಾಡಿದೀನಿ ಅಡಿಗೆ ಮಾಡಿದೀನಿ ನಿಮ್ಮಅಪ್ಪ ಊಟಕ್ಕೆ ಕೊಡು ಆಯ್ತಮ್ಮ ಅಪ್ಪ ರಾಜು ಕೈಕಾಲ್ ಮುಖ ತೊಳ್ಕರಿ ಊಟಕ್ಕೆ ತರ್ತಿದಿ ಊಟ ಮಾಡ್ರಪ್ಪ ಮಿಟ್ಟು ನೀನೊಂದ್ ಕೆಲಸ ಮಾಡ್ತೀಯಾ ಏನಕ್ಕ ನೀನು ಶಾಲೆಗೆ ಹೋಗಿ ಕಿಡಿಕೆಯಲ್ಲಿ ಕುಳಿತು ಟೀಚರ್ ಹೇಳುವ ಪಾಠನ ಚೆನ್ನಾಗಿ ಕೇಳಿ ನನಗ್ ಬಂದ ಹೇಳ್ತೀಯ ಆಯ್ತಕ್ಕ ಇತರ ನಮಸ್ಕಾರ ಮಕ್ಕಳ ಕೂಡ್ರಿ ರಾಜೇಶ್ವರಿ ನಾ ನಿಮ್ಗೆ ಗಣಿತ ಪಾಠ ಹೇಳಿಕೊಡ್ತೀನಿ ಎರಡು ಒಂದೆರಡು ಎರಡು ಎರಡು ನಾಲ್ಕು ಎರಡ ಮೂರಲ್ಲಾರು ಎರಡ ನಾಲ್ಕಲ್ಲಿ ಎಂಟು ಎರಡು ಇಲ್ಲತ್ತು ಅರ್ಥ ಐತೆ ಮಕ್ಕಳೇ ಹಾಗಾದ್ರೆ ನೀವೊಂದ್ಸರಿ ಹೇಳಿ ಅಕ್ಕ ಅಕ್ಕ ಶಾಲೆ ಗೊತ್ತಾ ಏನ್ ಹೇಳಿದ್ರು ಗಣಿತ ಪಾಠ ಹೇಳಿದ್ರು ಹೇಳು ಎರಡ ಎರಡ ಒಂದ್ ಅಲೆರೆಡು ಎರಡ ಒಂದ್ ಅಲೆರೆಡು ಎರಡು ಎರಡು ನಾಕು ಎರಡ ಎರಡ ನಾಕಲೆಂಟು ಎರಡು ಐದ್ಲತ್ತೋ ನನಗೆ ಮಗ್ಗಿ ಬಂದು ನನಗೆ ಮಗ್ಗಿ ಬಂದು ನನಗೆ ಮಗ್ಗಿ ಬಂದು ಮಿಟ್ಟು ನಿನ್ ಕಟ್ಟೆ ಮೇಲೆ ಕುಂದ್ರು ನಾನು ಪಾತ್ರೆಗಳನ್ನು ತೊಳಿತೀನಿ ಎರಡ ಒಂದಲೆಡು ಎರಡೆ ಎರಡು ಎರಡ ಮೂರ ಎರಡ ನಾಕಲೆಂಟು ಎರಡು ಎರಡ ಒಂದಲೆ ಎರಡು ಎರಡು ನಾಲ್ಕು ಎರಡ ಮೂರ ಮೂರ್ ಆರು ಪಾತ್ರೆ ಇಡುದ್ರಲ್ಲಿ ಐದಿದೆ ಒಂದು ಪಾತ್ರ ಕಳ್ಳ ಎತ್ಕೊಂಡೋಗಣ ಬಾ ಹೋಗೋಣ ಕಳ ಕಳ ಯಜಮಾನೇನ್ ಯಜಮಾನ್ರಿ ಕಳೆ ಸಿಕ್ಕನೇನ್ ಸಿಕ್ಕಿದ್ದೇಸ ಹೊಡೆದು ಕಳಿಸಿದ್ವಿ ಪಾತ್ರೆ ಸಿಕ್ಕಿದೆ ತಗೊಳ್ಳಿ ಮೀನಾ ಿ ಅಷ್ಟೇ ಅಲ್ಲ ಧೈರ್ಯವಂತ ಕೂಡ ಈ ದಿನ ಒಬ್ಬ ಕಳ್ಳನ ಕೊಟ್ಟಿದ್ದ ಗುರ್ತಾ ಮಾಡಿ ನಿನ್ ಮಗಳ ಮೀನು ಶಾಲೆ ಕಲಿಯಕ್ಕೂ ಹತ್ತಿರ ಬೇಕಲ್ಲ ಇಲ್ಲಪ್ಪ ಇಲ್ಲ ಮೀನನ್ನು ಶಾಲೆ ಕಲ್ಸ್ಲಿಕ್ಕೆ ಆಗಿಲ್ಲ ಯಾಕೆಂದ್ರೆ ಮನೆ ಕೆಲ್ಸ ಬಾಳಿದೆ ಕಸ ಗುಡಿಸುದು ನೀರು ಹೋದ್ರೆ ಗೊತ್ತಾ ನನ್ ಮಗಳು ಶಾಲೆ ಕಲ್ತು ಒಂದು ಕೋಳಿ ಫಾರಂ ಇಟ್ಟು ಹಣ ಗೊತ್ತಾ ಮಲ್ಲಣ್ಣ ಏ ಮಲಾ ನನ್ ಮಗಳು ಶಾಲೆ ಕಲ್ತಾಗಿ ಸೊಸೈಟಿದಾಗ ಲೆಕ್ಕ ಬರ್ತಾಳ ಗೊತ್ತಾ ನನ್ ಮಗಳು ಶಾಲೆ ಕಲ್ತದಕ್ಕಾಗಿ ಸುದ್ದಿ ಸಮಾಚಾರ ಊರಿನ ಜನರಿಗೆಲ್ಲ ತಿಳಿಸ್ ಕಳ್ಸಿ ಏನೇ ಕಷ್ಟ ಬಂದ್ರು ಎಷ್ಟೇ ಮನೆಗೆ ಸಿದ್ರು ನಾ ಮಾಡಿಕೊಳ್ತೀವಿ ಮೀನನ್ನು ಮಾತ್ರ ತಪ್ಪದೆ ಶಾಲೆ ಕಳಿಸ್ತೀವಿ ಅಣ್ಣ ಅಪ್ಪ ಅಮ್ಮ ಹಾಗಾದ್ರೆ ನಾಳೆಯಿಂದ ಕಳಿಸ್ತೀರಾ ಹೌದ್ ಮಗಳೇ ನಾಳೆ ನೀನು ಶಾಲೆಗೆ ಹೋಗ್ಬೇಕು ನಾನು ಶಾಲೆಗೆ ಹೋಗ್ತೀನಿ ನಾನು ಶಾಲೆಗೆ ಹೋಗ್ತೀನಿ ನಾಳೆಯಿಂದ ನಾನು ಶಾಲೆಗೆ ಹೋಗ್ತೀನಿ ಇಷ್ಟು ದಿನ ನಾನೇನು ಓದಬೇಕು ಬರಬೇಕಂತ ಕನಸು ಕಾಣ್ತಿದ್ನಲ್ಲ ಇವತ್ತು ನನ್ನ ಕನಸು ನನಸಾಯಿತು ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಿ ವಿಶೇಷವಾಗಿ ಎಲ್ಲರೂ ಕಲಿಯೋಣ ಎಲ್ಲರೂ ಬೆಳೆಯೋಣ ಎಲ್ಲರೂ